ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ಕೇಳುವುದು ಎಷ್ಟು ರೂಪಗಳಿಂದ ಭಗವಂತ ಸನ್ನಿಹಿತನಾಗಿರ್ತಾನೆ ಅಂತ ತಿಳಿಸ್ತಾರೆ ಈ ರೈದು ಸಾವಿರದ ಇಪ್ಪತ್ತಾರದಿಕ ಮುನ್ನೂರು ರೂಪಗಳು ಸ್ಥಾನದಲ್ಲಿ ಚಿಂತಿಬದ ಅನುದಿನದಿ ಬುದರು ನೂರ ಇಪ್ಪತ್ತೇಳದಿಕ ಮೂರಾರು ಸಾವಿರ ರೂಪದಿಂದ ದಶಮಾರು ಪೆಸರಿಂದ ಕರೆಸುವನು ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಹೃದಯ ಅಧಿಭೂತ ಅಧಿದೈವ ಅಧ್ಯಾತ್ಮ ಈ ನಾಲ್ಕು ಸ್ಥಾನಗಳಲ್ಲಿ ಭಗವಂತ ಈರೈದು ಸಾವಿರದ ಅಂದರೆ ಹತ್ತು ಸಾವಿರದ ಇಪ್ಪತ್ತಾರಧಿಕ ಮುನ್ನೂರು ಅಂದರೆ ಮುನ್ನೂರು ಇಪ್ಪತ್ತಾರು ರೂಪಗಳಿಂದ ಈರೆರಡು ಸ್ಥಾನದಲ್ಲಿ ಚಿಂತಿಪುದು ಅನುದಿನದಿ ಬುಧರು ಈರೆರಡು ಅಂದರೆ ನಾಲ್ಕು ಸ್ಥಾನಗಳಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಆ ನಾಲ್ಕು ಸ್ಥಾನಗಳು ಯಾವುದು ಅಂದರೆ ಹೃದಯ ಅಧಿಭೂತ ಅಧಿದೈವ ಮತ್ತು ಅಧ್ಯಾತ್ಮ ಹೀಗೆ ಆ ನಾಲ್ಕು ಸ್ಥಾನಗಳ ಒಟ್ಟು ಭಗವದ್ರೂಪಗಳ ರೂಪಗಳ ಸಂಖ್ಯೆ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತಾರು ಅಂತ ತಿಳಿಸ್ತಾರೆ ಈ ಸಂಖ್ಯೆ ಹೇಗೆ ಬಂತು ಅಂದರೆ ಹೃದಯದಲ್ಲಿ ಏಕಾತ್ಮ ನೆನೆಸುವ ಏಕಾತ್ಮ ಅಕ್ಷರಗಣನೆಯನ್ನು ಮಾಡಿದರೆ ಆರು ರೂಪಗಳು ಬರುತ್ತೆ ಇನ್ನು ಅಚ್ಯುತ ನೂರ ಅನಂತ ಸಾವಿರದ ಗೋವಿಂದ ಮೂರು ನಲವತ್ತ್ಮೂರು ಅಷ್ಟನ್ನು ಕೂಡಿಸಿದ್ರೆ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಗಳು ಬರ್ತಾಯಿದೆ ಹೀಗೆ ಭಗವಂತ ಏಕಾತ್ಮ ಅಚ್ಯುತ ಅನಂತ ಗೋವಿಂದ ಅಂತ ಇಷ್ಟು ಹೆಸರುಗಳಿಂದ ಇಷ್ಟು ಸ್ಥಾನಗಳಲ್ಲಿ ಹೃದಯ ಅಧಿಭೂತ ಅಧಿದೈವ ಅಧ್ಯಾತ್ಮ ಅಂತ ನಾಲ್ಕು ಸ್ಥಾನಗಳಲ್ಲಿ ಇಷ್ಟು ರೂಪಗಳಿಂದ ಭಗವಂತ ಇರ್ತಾನೆ ಹತ್ತು ರೂಪಗಳಿಂದ ಅಂತ ತಿಳಿಸ್ತಾರೆ ಮುಂದೆ ದಶಮಾರುತರಲ್ಲಿ ನೂರ ಇಪ್ಪತ್ತೇಳದಕ್ಕೆ ಮೂರಾರು ಸಾವಿರ ರೂಪದಿಮ್ ದಶಮಾರುತರುಳಿ ದವರವರ ಹೆಸರಿಂದ ಕರೆಸುವನು ನೂರ ಇಪ್ಪತ್ತೇಳದಿಕ ಅಂದರೆ ನೂರ ಇಪ್ಪತ್ತೇಳು ಪ್ಲಸ್ ಮೂರಾರು ಸಾವಿರ ಅಂದರೆ ಮೂರು ಇಂಟು ಆರು ಹದಿನೆಂಟು ಸಾವಿರ ನೂರ ಇಪ್ಪತ್ತೇಳು ರೂಪಾಯಿಂದ ಆ ದಶಮಾರುತರ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಯಾರ್ಯಾರಲ್ಲಿ ಎಷ್ಟೆಷ್ಟು ರೂಪ ಅಂದರೆ ಪ್ರಾಣ ಅನ್ನೋಲ್ಲಿ ಐವತ್ತ್ಮೂರು ರೂಪಾಯಿಗಳಿಂದ ಅಪಾನ ಅನ್ನೋಲ್ಲಿ ಐನೂರ ಹನ್ನೊಂದು ರೂಪಾಯಿಂದ ವ್ಯಾನ ಐವತ್ತೈದು ರೂಪಾಯಿಂದ ಉದಾನ ಐನೂರ ಮೂವತ್ತೈದು ಸಮಾನ ಐನೂರ ಐವತ್ತೇಳು ಉಪ ದಾಸಪ್ರಾಣರು ಉಪಪ್ರಾಣರು ನಾಗ ಮೂವತ್ತೈದು ಕೃಗ ಕೂರ್ಮ ಎಪ್ಪತ್ತೊಂದು ಕೃಕಲ ಒಂಬೈನೂರ ದೇವದತ್ತ ಎರಡು ಧನಂಜಯ ಹದಿಮೂರು ಇಷ್ಟನ್ನ ಸೇರಿಸದೆ ಹದಿನೆಂಟು ಸಾವಿರದ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೇಳ ಅಧಿಕ ಮೂರಾರು ಸಾವಿರ ಅವರವರ ಪೆಸರಿಂದ ಕರೆಸುವನು ಪರಮಾತ್ಮ ಹೀಗೆ ಏಕಾತ್ಮ ಅಲ್ಲಿ ಆರು ಸಾವಿರದ ನೂರ ಹನ್ನೊಂದು ಅಚ್ಚುತ ನೂರ ಇಪ್ಪತ್ತೊಂದು ಅನಂತ ಸಾವಿರದ ಐವತ್ತೊಂದು ಗೋವಿಂದ ಮೂರು ಒಟ್ಟು ಹತ್ತು ರೂಪಗಳಿಂದ ಆ ನಾಲ್ಕು ಸ್ಥಾನಗಳಲ್ಲಿ ಸಮಸ್ತ ಜೀವರ ಹೃದಯ ಅದು ಒಂದು ಸ್ಥಾನ ಇನ್ ಅಧಿಭೂತ ಅಧಿದೈವ ಅಧ್ಯಾತ್ಮ ಅನ್ನೋ ಮೂರು ಸ್ಥಾನಗಳು ಒಟ್ಟು ನಾಲ್ಕು ಸ್ಥಾನಗಳಿಂದ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಗಳಿಂದ ಇರ್ತಾನೆ ಅದೇ ರೀತಿಯಾಗಿ ದಶವಿಧ ಪ್ರಾಣರಲ್ಲಿ ಹದಿನೆಂಟು ರೂಪಗಳಿಂದ ಪರಮಾತ್ಮ ಇದ್ದು ಅದಾದ ಹೆಸರಿನಿಂದ ಕರೆಸ್ಕೊತಾನೆ ಅಂತ ತಿಳಿಸಿದ್ರು ಶ್ರೀಕೃಷ್ಣ